ವಿಧಿ ನಿಷೇಧಗಳೆರಡು ಮರೆಯದೆ ಮಧು ವಿರೋಧಿಯ ಪಾದ ಕರ್ಪಿಸು ಅಧಿ ತಿಮಕ್ಕಳಿಗೀವ ಪುಣ್ಯವ ಪಾಪದೈತ್ಯರಿಗೆ ಸುದರ್ಶನದರ ಗೀಯದಿರೆ ಬಂದೊದಿಗಿ ಇವರು ಪುಣ್ಯ ದೈತ್ಯರು ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ ಕರ್ಮವನ್ನು ಮಾಡುವುದಿಷ್ಟು ಮುಖ್ಯವೋ ಕರ್ಮದ ಸಮರ್ಪಣೆಯು ಕೂಡ ಅಷ್ಟೇ ಮುಖ್ಯ ಅದಕ್ಕೆ ಹೇಳ್ತಾರೆ ವಿಧಿ ನಿಷೇಧಗಳೆರಡೂ ಇದು ವಿಹಿತ ಇದು ನಿಷಿದ್ಧ ಅಂತ ಶಾಸ್ತ್ರದಲ್ಲಿ ಭಗವಂತ ಜೀವರಿಗೆ ಅವರವರ ವರ್ಣಕ್ಕೆ ಆಶ್ರಮಕ್ಕೆ ತಕ್ಕಂತೆ ವಿಹಿತ ಕರ್ಮಗಳ ಪಟ್ಟಿಯನ್ನು ನಿಷಿದ್ಧ ಕರ್ಮಗಳ ಪಟ್ಟಿಯನ್ನು ಕೊಟ್ಟಿಯಾನೆ ಅದೆರಡನ್ನು ಗುರುಮುಖದಿಂದ ತಿಳ್ಕೊಂಡು ಅದನ್ನು ಮರೆಯದೇ ಮಧು ವಿರೋಧಿಯ ಪಾದ ಕರ್ಪಿಸು ಅದನ್ನು ಮಧು ನಾಮಕ ದೈತ್ಯನನ್ನು ಸಂಹಾರ ಮಾಡಿರುವ ಮಧು ವಿರೋಧಿ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನು ಮಾಡು ಆಗ ಮಾತ್ರ ಕರ್ಮಕ್ಕೆ ಸರಿಯಾಗಿರ್ತಕ್ಕಂಥ ಫಲವನ್ನು ಪಡೆಯೋದಕ್ಕೆ ಸಾಧ್ಯ ಅದಿಲ್ಲದೆ ಇದ್ದರೆ ಏನಾಗತ್ತೆ ಅಂತ ದುಷ್ಟಾಂತವನ್ನು ಕೊಡ್ತಾರೆ ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ ಬಂದೊದಗಿ ಒಯುವರು ಪುಣ್ಯ ದೈತ್ಯರು ಬೇಕಾದಷ್ಟು ಸತ್ಕರ್ಮಗಳನ್ನು ಪುಣ್ಯಕರ್ಮಗಳನ್ನು ಮಾಡಿ ಅದನ್ನು ಅರ್ಪಣೆ ಮಾಡದೆ ಬಿಟ್ಟರೆ ಶರೀರದಲ್ಲಿ ತತ್ವಾಭಿಮಾನಿ ದೇವತೆಗಳು ಹೇಗೆ ಇರ್ತಾರೋ ಅದೇ ರೀತಿಯಾಗಿ ಅದೇ ಹೆಸರಿನಿಂದ ಕರೆಸ್ಕೊಂಡು ತತ್ವಾಭಿಮಾನಿ ದೈತ್ಯರು ನಮ್ಮ ಶರೀರದಲ್ಲಿ ಇರ್ತಾರೆ ಕರ್ಮವನ್ನು ಅರ್ಪಣೆ ಮಾಡದೆ ಹಾಗೆ ಬಿಟ್ಟರೆ ಅದನ್ನು ಆ ದೈತ್ಯರು ಅಪಹಾರ ಮಾಡ್ಕೊಂಡು ಹೋಗ್ತಾರೆ ಆದ್ದರಿಂದ ನಾವು ಕರ್ಮವನ್ನು ಮಾಡೋದು ಇಷ್ಟು ಮುಖ್ಯವೋ ಅದಕ್ಕೆ ತಕ್ಕ ಫಲವನ್ನು ಪಡಿಬೇಕು ಅಂತ ಆದರೆ ಅದನ್ನು ಭಗವಂತನಿಗೆ ತತ್ತ ಕಾಲದಲ್ಲಿ ಅರ್ಪಣೆಯನ್ನು ಮಾಡಬೇಕು ಯಾಕೆ ಅಂದರೆ ಆ ತತ್ವಾಭಿಮಾನಿ ಹಸುರರು ದೇವತೆಗಳ ಹೆಸರಿಂದನೇ ನಮ್ಮ ಶರೀರದಲ್ಲಿ ಇರ್ತಾರೆ ಕರ್ಮ ಸಮರ್ಪಣೆ ಮಾಡೋದನ್ನು ಮತ್ತೆ ಅದನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾರೆ ಆದ್ದರಿಂದ ಕರ್ಮ ಸಮರ್ಪಣೆ ಮಾಡೋದ್ರ ಜೊತೆಗೆ ಸರಿಯಾದ ವಿಳಾಸವನ್ನು ಹಾಕಿದ್ರೆ ಹೇಗೆ ಪೋಸ್ಟ್ ಸರಿಯಾಗಿ ಹೋಗಿ ತಲುಪತ್ತು ಅದೇ ರೀತಿಯಾಗಿ ಕರ್ಮ ಸಮರ್ಪಣೆಯನ್ನು ಮಾಡಬೇಕಾದರೂ ಕೂಡ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅಸ್ವಿನ್ ಕುಲದೈವತ ಇತ್ಯಾದಿ ಹೇಳಿ ಪರಮಾತ್ಮಗೆ ಕರ್ಮ ಸಮರ್ಪಣೆಯನ್ನು ಮಾಡಬೇಕು ಈಗ ಪಾಪಕರ್ಮವನ್ನು ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ಭಗವಂತನಲ್ಲಿ ಪಶ್ಚಾತ್ತಾಪ ಪೂರ್ವಕದಿಂದ ಈ ರೀತಿಯಾಗಿರ್ತಕ್ಕಂಥ ಪಾಪಕರ್ಮ ನನ್ನಿಂದ ಘಟನೆ ಆಗಿದೆ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಮುಚ್ಚು ಮರ ಇಲ್ಲದೆ ಅದನ್ನು ನಿವೇದನೆ ಮಾಡ್ಕೋಬೇಕು ದೊಡ್ಡವರ ಹತ್ರ ಮುಚ್ಚುಮರ ಯಾವುದೇ ರೀತಿಯಾಗಿರ್ತಕ್ಕಂಥ ಗೌಪ್ಯತೆಯನ್ನು ಮಾಡದೆ ಮುಚ್ಚು ಮರೆಯಿಲ್ಲದೆ ಪಾಪಕರ್ಮವನ್ನು ನಿವೇದನೆ ಮಾಡಿಕೊಳ್ಳೋದು ಅದಕ್ಕಾಗಿ ಪಶ್ಚಾತ್ತಾಪ ಪಡೋದು ಪಶ್ಚಾತ್ ಅಂದರೆ ಅನಂತರ ಕಾರ್ಯ ಘಟಿಸಿದ ಮೇಲೆ ಅದಕ್ಕಾಗಿ ತಾಪ ಪಡೋದು ಇದು ಪಾಪ ಪರಿಹಾರಕ್ಕೆ ಅವಶ್ಯಕ ಅಂತ ಶಾಸ್ತ್ರ ತಿಳಿಸ್ತಾ ಇದೆ ಈ ಪಶ್ಚಾತ್ತಾಪ ದೊಡ್ಡ ಪ್ರಾಯಶ್ಚಿತ್ತ ಅಂತ ಪ್ರಾಯಸ್ ಅಂದ್ರೆ ಪಾಪ ಅಂತ ಅರ್ಥ ಚಿತ್ತ ಅಂದರೆ ಅದರ ಶೋಧನ ಪ್ರಾಯಹ ಪಾಪಮಿತಿ ಪ್ರೋಕ್ತಂ ಚಿತ್ತಂ ತಸೇ ವಿಶೋಧನಂ ಅಂತ ಶಾಸ್ತ್ರ ತಿಳಿಸ್ತಾ ಇದೆ ಆದ್ದರಿಂದ ದೊಡ್ಡವರ ಬಗ್ಗೆ ನಾವು ಪಾಪ ನಿವೇದನೆಯನ್ನು ಅವ್ರ ಹತ್ರ ಹೋಗಿ ಮಾಡ್ಕೊಳ್ಳೋದು ಅದು ತಪ್ಪಲ್ಲ ಶಾಸ್ತ್ರದಲ್ಲಿ ಅದು ಸರಿಯಾದ ಮಾರ್ಗ ಅದೊಂದೇ ಹಾದಿ ಇರೋದು ನಮ್ಮ ಪಾಪ ಪರಿಹಾರಕ್ಕೆ ಅಂತ ಶಾಸ್ತ್ರ ಹೇಳಿದಂತೆ ವಿಧಿ ನಿಷೇಧಗಳೆರಡೂ ಮರೆಯದೆ ಮಧು ಪಾದಕ್ಕೆ ಅರ್ಪಿಸು ಏನೇನು ಕರ್ಮ ಮಾಡ್ತೀವೋ ಅದೆಲ್ಲವನ್ನು ಕೂಡ ಸಮರ್ಪಣೆಯನ್ನು ಮಾಡಬೇಕು ಪುಣ್ಯಕರ್ಮವನ್ನು ಪೂಜಾತ್ವೇನ ನ ಹಂ ಹರಿ ಕರ್ತ ತತ್ಪೂಜಾ ಕರ್ಮ ಚಾಕ್ಯಲಂ ಅಂತ ನೀನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಈ ಕರ್ಮವನ್ನು ನನ್ನ ಯೋಗ್ಯತಾ ಅನುಸಾರ ಮಾಡಿಸಿದೆಯಾ ಅದು ನಿನಗೆ ಸಮರ್ಪಣೆ ಅಂತ ಪರಮಾತ್ಮನಲ್ಲಿ ಅರ್ಪಣೆಯನ್ನು ಮಾಡಬೇಕು ಪಾಪಕರ್ಮವನ್ನು ಇಂತಹ ಪಾಪಕರ್ಮವನ್ನು ನನ್ನ ಅಧಮ ಯೋಗ್ಯತೆಯಂತೆ ಅಥವಾ ಪ್ರಾರಬ್ಧ ಕರ್ಮ ನಿಮಿತ್ತ ಮಾಡಿಸಿದ್ದು ಸರಿ ಆದರೆ ಇನ್ನು ಮುಂದೆ ಈ ರೀತಿಯಾಗಿ ಆಗದೇ ಇದ್ದಂಗೆ ನನ್ನನ್ನು ರಕ್ಷಣೆ ಮಾಡುವಂಥ ವಿನಯಪೂರ್ವಕವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪರಿಮಾರ್ಜನತ್ವೇನ ಆ ಪಾಪಕರ್ಮವನ್ನುಲ್ಲಿ ಸಮರ್ಪಣೆ ಮಾಡಬೇಕು ಹೀಗೆ ಈ ಹಿನ್ನೆಲೆಯನ್ನು ವಿಚಾರ ಮಾಡಿದಾಗ ಆ ಪಾಪಕರ್ಮ ಸಮರ್ಪಣೆ ಅನ್ನಲು ಪರಿಮಾರ್ಜನತ್ವೆಯನ್ನು ಮಾಡಿದಾಗ ಅದು ವಿಹಿತವಾಗಿದೆ ಇಲ್ಲದೇ ಇದ್ದರೆ ಪಾಪಕರ್ಮವನ್ನು ಮಾಡಿ ಸಮರ್ಪಣೆ ಮಾಡಿದ್ರೆ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಸಕಲಿಷ್ಠ ಪ್ರದಾಯಕ ಇತ್ಯಾದಿಯಲ್ಲಿ ಹೇಳದಂಗೆ ಪಾಪಕರ್ಮ ಮಾಡಿ ಕನ್ಫೆಷನ್ ತಪ್ಪೊಪ್ಪಿಗೆ ಮಾಡ್ದಂಗೆ ಅಂತ ಅಂದರೆ ಅದಕ್ಕೆ ಅನುಮತಿ ಕೊಟ್ಟಿದ್ದಲ್ಲ ಪ್ರಾರಬ್ಧ ಕರ್ಮ ಅಜ್ಞಾತವಾಗಿ ಅಥವಾ ಜೀವದ್ವಯ ಅವೇಶ ಈ ಕಾರಣಾಂತರಗಳಿಂದ ಅದು ಘಟಿಸಿದಾಗ ಪಶ್ಚಾತ್ತಾಪೂರ್ವಕವಾಗಿ ಪ್ರಯಶ್ಚಿತ ರೂಪವಾಗಿ ಅದನ್ನು ಅರ್ಪಣೆ ಮಾಡಿ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿದರೆ ಅದು ಸರಿಯಾದ ಮಾರ್ಗ ಅಂಥೇಳಿ ಹೇಳುವಂಥದ್ದು ಜ್ಞಾನಿಗಳಾಗಿರ್ತಕ್ಕಂಥ ದೇವತೆಗಳ ದೃಷ್ಟಿಯಲ್ಲಿ ಈ ರೀತಿ ಘಟಿಸೋದು ಆಗೋದೇ ಇಲ್ಲ ಅವರು ಯಾವತ್ತೂ ಕೂಡ ಫಲ ಅಪೇಕ್ಷೆಯಿಂದ ಕರ್ಮವನ್ನು ಮಾಡೋದೇ ಇಲ್ಲ ಫಲದ ಅಪೇಕ್ಷೆಯಿಂದ ವಿಧಿ ನಿಷೇಧಗಳನ್ನು ನೋಡೋದೇ ಇಲ್ಲ ವಿಚಾರ ಮಾಡೋದೇ ಇಲ್ಲ ಭಗವಂತನೇ ಅಗ್ನಮಾನವರಿಗೆ ವಿಹಿತ ಮತ್ತು ನಿಷಿದ್ಧವಾಗಿರ್ತಕ್ಕಂಥ ಕರ್ಮವನ್ನು ಮಾಡಲಿಕ್ಕೆ ಬಿಡಲಿಕ್ಕೆ ನನ್ನನ್ನು ಪ್ರೇರಣೆ ಮಾಡ್ತಾಯಿದ್ದಾನೆ ಅಂತ ಅನ್ಕೋತಾರೆ ತಾವು ಕರ್ಮಕರ್ತೃಗಳು ಅಂತ ಅವರನ್ನೂ ತಿಳ್ಕೊಳ್ಳೋದಿಲ್ಲ ಹೀಗಾಗಿ ನಿಷಿದ್ಧ ಕರ್ಮವನ್ನು ಅವರು ಬಿಡೋದು ಅಗ್ನಿಯರಂತೆ ಪಾಪ ಸಂಭವ ಆಗತ್ತೆ ಅನ್ನೋ ಅಥವಾ ಪಾಪದ ಲೇಪ ಆಗತ್ತೆ ಅನ್ನೋ ಭಯದಿಂದ ಬಿಡೋದಲ್ಲ ಅದೇ ರೀತಿಯಾಗಿ ವಿಹಿತ ಕರ್ಮ ಆಚರಣೆಯನ್ನು ಕೂಡ ದೇವತೆಗಳು ಅಗ್ನಿರಂತೆ ಪುಣ್ಯದ ಅಪೇಕ್ಷೆಯಿಂದ ಮಾಡೋದಿಲ್ಲ ಭಗವಂತ ನನಗೆ ಹಾಗೆ ಪ್ರೇರಣೆ ಮಾಡಿದಾನೆ ಅವನ ಪ್ರೇರಣೆಯಂತೆ ನಾನು ನಡ್ಕೊಂಡಿದ್ದೀನಿ ಇದು ನನ್ನ ಧರ್ಮ ಅಂತ ಈ ರೀತಿಯಾಗಿ ಅವರು ಚಿಂತನೆಯನ್ನು ಮಾಡ್ತಾರೆ ಹೀಗೆ ದೇವತೆಗಳು ವಿಧಿ ನಿಷೇಧ ಎರಡನ್ನೂ ಮರೆಯದೆ ಮಧುಸೂದನನ ಪಾದಕ್ಕೆ ಕರ್ಮಗಳನ್ನು ಅರ್ಪಣೆ ಮಾಡ್ತಾರೆ ಹರಿಪ್ರೀತಿಯನ್ನು ಬಿಟ್ಟರೆ ಬೇರೆ ಏನನ್ನೂ ಕೂಡ ದೇವತೆಗಳು ಅಪೇಕ್ಷೆ ಮಾಡೋದೇ ಇಲ್ಲ ಈ ಕರ್ಮವನ್ನು ಸ್ವೀಕಾರ ಮಾಡಿರುವಂಥ ಪರಮಾತ್ಮ ಕರ್ಮವನ್ನು ತೊಗೊಂಡು ಏನು ಮಾಡ್ತಾನೆ ಏನು ಪ್ರಶ್ನೆ ಬಂದರೆ ಅದಿತಿ ಮಕ್ಕಳಿಗೀವ ಪುಣ್ಯವ ಪಾಪದ ಇತ್ಯರಿಗೆ ಅಂತ ತಿಳಿಸ್ತಾನೆ ಪರಮಾತ್ಮ ಅದಿತಿ ಮಕ್ಕಳಿಗೆ ಅಂದರೆ ದೇವತೆಗಳಿಗೆ ಪುಣ್ಯಕರ್ಮವನ್ನೇ ಮಾಡಿಸಿ ಪುಣ್ಯವನ್ನೇ ಕೊಡ್ತಾನೆ ದೈತ್ಯರು ಅಗ್ನರು ವಿಧಿ ನಿಷೇಧಗಳನ್ನು ಹರಿಪಾದಕ್ಕೆ ಅರ್ಪಣೆ ಮಾಡದೇ ಇರೋದರಿಂದ ಪಾಪಕರ್ಮವನ್ನು ಮಾಡಿಸಿ ಪಾಪವನ್ನೇ ಅವರಿಗೆ ನೀಡುತ್ತಾನೆ ಅನನ್ಯಶ್ಚಿಂತೆಯಂತೋ ಮಾಂ ಯ ಜನ ಪರಿಪಾಸತೆ ತೇಷಾಂ ನಿತ್ಯುಕ್ತಾನಾಂ ಯೋಗೇಮಂ ವಹಾಮ್ಯಂ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ತಿಳಿಸ್ದಂಗೆ ಕರ್ಮ ಫಲವನ್ನು ಬಿಟ್ಟು ಭಗವಂತನನ್ನೇ ಚಿಂತನೆ ಮಾಡುವಂತಹ ಭಕ್ತರ ಯೋಗಕ್ಷೇಮವನ್ನು ಭಗವಂತ ತಾನೇ ನೋಡ್ಕೊತಾನೆ ಅವರಿಗೆ ಪುನರಾವೃತ್ತಿರಹಿತವಾಗಿರ್ತಕ್ಕಂಥ ಮೋಕ್ಷವನ್ನೇ ಕೊಡ್ತೀನಿ ಅಂತ ಹೇಳ್ತಾನೆ ಸ್ವಭಾವತೋ ಧರ್ಮ ಪರೋ ನ ವಿದ್ಯೆ ಚಕಿತಶ್ಚರೆಯುತ್ತಂತ ಭಾಗ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ವಿಹಿತ ಕರ್ಮವನ್ನು ಆಚರಣೆ ಮಾಡದೇ ಇದ್ದರೆ ಪಾಪ ಬಂತು ಅಥವಾ ಬರತ್ತೆ ಅನ್ನೋ ಭಯದಿಂದವ ಕರ್ಮಾಚರಣೆಯನ್ನು ಮಾಡಬಾರ್ದು ಆ ರೀತಿ ಭಯದಿಂದ ಮಾಡಿದ್ರೆ ನಮಗೆ ಪಾಪ ಇಲ್ಲ ಅನ್ನೋದು ಒಂದೇ ಅಲ್ಪ ಫಲ ಮಾತ್ರ ಪ್ರಾಪ್ತಿಯಾಗತ್ತೆ ಆದ್ದರಿಂದ ಭಗವಂತ ನಿನ್ನ ಅನುಗ್ರಹದಿಂದ ನೀನೇ ಮಾಡಿಸ್ತಾ ಇದೆಯಾ ಅದಕ್ಕೆ ಕರ್ ನಾನು ನಿಮಿತ್ತ ಮಾತ್ರ ಈ ಕರ್ಮ ಮಾಡಲಿಕ್ಕೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಸ್ವಾಭಾವಿಕವಾಗಿ ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಒಂದೇ ಉದ್ದೇಶದಿಂದ ಕರ್ಮವನ್ನು ಮಾಡಿದ್ರೆ ಹರಿಪ್ರೀತಿ ಅಂದರೆ ಭಗವಂತನ ಅನುಗ್ರಹ ಪಡೆಯುವಂತಹ ಲಾಭ ಅನ್ನೋ ಮಹಾಫಲ ಸಿಗ್ತಾ ಇದೆ ಆ ಭಗವಂತನ ಒಲುಮೆಗಿಂತ ಇನ್ನು ಅದಕ್ಕಿಂತ ಹೆಚ್ಚಿನ ಫಲ ಜೀವನಿಗಿನ್ನೇನು ಬೇಕಾಗಿದೆ ಮೋಕ್ಷ ಸಿಗಬೇಕು ಅಂತಾದರೂ ಯಮಯ ವೇಷತೆ ತೇನ ಲಭ್ಯ ಅಂತ ಪರಮಾತ್ಮೆ ಯಾರ ಮೇಲೆ ಕಾರುಣ್ಯವನ್ನು ಮಾಡ್ತಾನೋ ಅನುಗ್ರಹವನ್ನು ಮಾಡ್ತಾರೋ ಅವರಿಗೆ ಮಾತ್ರ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗ್ತಾ ಇದೆ ಅಕಸ್ಮಾತ್ ಕರ್ಮ ಮಾಡೋದಷ್ಟೇ ನನ್ನದು ಅದರಿಂದ ಅದನ್ನು ಅರ್ಪಣೆ ಮಾಡಲೇಬೇಕು ಅಂತ ಏನಿಲ್ಲ ಅರ್ಪಣೆಯ ಬಗ್ಗೆ ನೀತಿ ನಿಯಮಾವಳಿಗಳನ್ನು ತಿಳ್ಕೊಳ್ಳದೆ ಹಾಗೇ ಬಿಟ್ಟರೆ ಅಥವಾ ಔದಾಸೀನ್ಯ ಮಾಡಿ ಇನ್ಯಾವತ್ತೂ ಅರ್ಪಣೆ ಮಾಡಿದರೆ ಸರಿ ಅಂತ ಈ ರೀತಿಯಲ್ಲಿ ಚಿಂತನೆ ಮಾಡಿದರೆ ಏನಾಗತ್ತೆ ಅಂದರೆ ಸುದರ್ಶನ ದರಗಿಯದಿರೆ ಬಂದೊದಗಿ ವೈವರು ಪುಣ್ಯ ದೈತ್ಯರು ಸುದರ್ಶನ ಚಕ್ರಧಾರಿಯಾಗಿರ್ತಕ್ಕ ದೈತ್ಯರು ಆ ಕರ್ಮದ ಫಲವನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾರೆ ಭಗವಂತನಲ್ಲಿ ಭಕ್ತಿ ಇಲ್ಲದೆ ಮಾಡಿರ್ತಕ್ಕಂಥ ಕರ್ಮ ಅಸುರ ಕರ್ಮ ಅಂತ ಕಳಿಸ್ಕೊಳತ್ತೆ ಆದ್ದರಿಂದ ಆ ಶರೀರದಲ್ಲಿ ಆ ದೇವತೆಗಳ ಹೆಸರಿನಿಂದಲೇ ತತ್ವಾಭಿಮಾನಿ ದೈತ್ಯರು ಇರ್ತಾರೆ ಅವರು ಅದನ್ನು ಬಲಾತ್ಕಾರವಾಗಿ ತೊಗೊಂಡು ಹೋಗ್ತಾರೆ ಆದ್ದರಿಂದ ಸುದರ್ಶನ ಚಕ್ರಧಾರಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಕರ್ಮವನ್ನು ಅರ್ಪಣೆ ಮಾಡಬೇಕು ಆಗ ದೈತ್ಯರು ಆ ಕರ್ಮವನ್ನು ಅಪಹಾರ ಮಾಡುವಂತಹ ದುಷ್ಟಸಾಹಸಕ್ಕೆ ಕೈ ಹಾಕೋದಿಲ್ಲ ಇಲ್ಲದಿದ್ದರೆ ಅಧಿಪಾರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ ಇದೇ ರೀತಿಯಾಗಿ ಆಗತ್ತೆ ಯಾರೂ ಹೇಳೋರು ಕೇಳೋರು ಇಲ್ಲದೇ ಇರತಕ್ಕಂಥ ಒಂದು ವೃಕ್ಷದಾರಿಯಲ್ಲಿದೆ ಅದಕ್ಕೆ ಅಧಿಪರು ಅಂದರೆ ಯಾರೂ ಓನರ್ ಅಂತ ಇಲ್ಲ ಆದ್ದರಿಂದ ಹಣ್ಣು ಹೂವು ಏನು ಬೇಕೋ ಅದು ಅರಿಲ್ ಹೋಗೋರು ಅಪಹಾರ ಮಾಡ್ಕೊಂಡು ಹೋಗ್ತಾರ ಹಾಗೆ ಆದ್ದರಿಂದ ಆ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋದು ಅತ್ಯಂತ ಮುಖ್ಯ ಅಂತ ಆದ್ದರಿಂದ ಕರ್ಮ ಸಮರ್ಪಣೆ ಅವಶ್ಯನ ಮಾಡದೇ ಇದ್ದರೆ ಬರೀ ದೈತ್ಯರ ಪಾಲಾಗತ್ತೆ ಇಷ್ಟೇನ ಅಂತ ಪ್ರಶ್ನೆ ಬಂದರೆ ಕರ್ಮವನ್ನು ಈ ಮೂರು ಉದ್ದೇಶಗಳನ್ನು ಮುಖ್ಯವಾಗಿ ಇಟ್ಕೊಂಡು ಮಾಡುವಂಥದ್ದು ಒಂದು ಅಪರೋಕ್ಷ ಜ್ಞಾನದ ಸಂಪಾದನೆಗಾಗಿ ಎರಡನೇದು ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿಗಾಗಿ ಮೂರನೇ ಕಾರಣ ಪಾಪಗಳನ್ನು ದೂರದಿಂದಲೇ ತಡೆಗಟ್ಟೋದಕ್ಕಾಗಿ ಕರ್ಮಗಳನ್ನು ಮಾಡಲೇಬೇಕು ಇದಿಷ್ಟು ಕರ್ಮಾಚರಣೆಯ ಅವಶ್ಯಕತೆ ಅದೇ ರೀತಿಯಾಗಿ ಕರ್ಮ ಸಮರ್ಪಣೆಯು ಕೂಡ ಅತ್ಯಂತ ಅವಶ್ಯ ಅನ್ನೋದಕ್ಕೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ ಕುರುವನ್ನೇ ಕರ್ಮಾಣಿ ಇತ್ಯಾದಿ ಎಲ್ಲ ಹೇಳಿ ಜೀವ ಯಾವ ಫಲದ ಅಪೇಕ್ಷೆನೂ ಇಲ್ಲದೆ ತನಗೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಭಗವಂತನ ಪೂಜಾ ಅನ್ನೋ ರೀತಿಯಲ್ಲಿ ಮಾಡ್ತಾನೇ ತನ್ನ ನೂರು ವರ್ಷದ ಆಯುಷ್ಯವನ್ನು ಪೂರ್ಣಾಯುಷವನ್ನು ಕಳಿಬೇಕು ಜೀವನ ಯಜ್ಞವನ್ನು ಆ ರೀತಿಯಾಗಿ ಅವನು ವಿನಿಯೋಗ ಮಾಡಬೇಕು ಭಗವಂತನ ಪೂಜಾರೂಪವಾಗಿ ಕರ್ಮಗಳನ್ನು ಮಾಡದೇ ಇದ್ದರೆ ಪಾಪಲೇಪ ಅನ್ನೋದು ತಪ್ಪಿದ್ದಲ್ಲ ಅಂಥವರಿಗೆ ಜ್ಞಾನದ ಅಧಿಕಾರ ಅನ್ನೋದು ಸಿಗೋದಿಲ್ಲ ಆದ್ದರಿಂದ ಮನುಜನಿಗೆ ಕರ್ಮಾಚರಣೆ ಅತ್ಯಗತ್ಯ ಅನ್ನೋದು ಉಪನಿಷತ್ತು ತಿಳಿಸ್ತಾ ಇದೆ ಇನ್ನು ಕರ್ಮದ ಆಚರಣೆ ಎಷ್ಟು ಮುಖ್ಯನೋ ಅದರಂತೆ ಮಾಡಿರ್ತಕ್ಕಂಥ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋದು ಅಷ್ಟೇ ಮುಖ್ಯ ಯಾಕೆಂದರೆ ಮಾಡಿದ ಕರ್ಮಗಳನ್ನು ಅರ್ಪಣೆ ಮಾಡೋದರಿಂದ ಪುಣ್ಯಪ್ರಾಪ್ತಿ ರೂಪವಾಗಿರ್ತಕ್ಕಂಥ ಶ್ರೇಷ್ಠ ಫಲ ಇದೆ ಅಂದರೆ ಯಾರ ಪ್ರೇರಣೆಯಿಂದ ಕರ್ಮಗಳನ್ನು ಮಾಡ್ತಾನೋ ಅಂತಹ ಸರ್ವನಿಯಾಮಕನಾಗಿರ್ತಕ್ಕಂಥ ಭಗವಂತನಲ್ಲಿ ಆ ಕರ್ಮಗಳನ್ನು ಪುನಃ ಸಮರ್ಪಣೆ ಮಾಡೋದರಿಂದ ಅದರಿಂದ ಸಂತುಷ್ಟನಾದ ಭಗವಂತ ನಮಗೆ ಸಿಗಬೇಕಾದ ಪುಣ್ಯವನ್ನು ನಮಗೇ ನೀಡಿ ಅನುಗ್ರಹಿಸ್ತಾನೆ ಆದ್ದರಿಂದ ನಮಗೆ ಫಲಪ್ರಾಪ್ತಿ ಅಪೇಕ್ಷೆ ಇಲ್ಲದೇ ಇದ್ದರೂ ನಮಗೆ ಸಿಗಬೇಕಾಗಿದ್ದನ್ನು ನಮಗೆ ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ ಸಾಕಷ್ಟು ಕಾಲ ಕರ್ಮಗಳನ್ನು ಅದರಲ್ಲೂ ಸತ್ಕರ್ಮಗಳನ್ನು ಮಾಡಿ ಅವುಗಳನ್ನು ಅರ್ಪಣೆ ಮಾಡದಿರ ಮಾಡದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಅನ್ನೋ ಪರಿಸ್ಥಿತಿ ಆಗತ್ತೆ ಅದಕ್ಕೆ ದೃಷ್ಟಾಂತ ಕೊಡದಾದರೆ ಬಹಳ ಎಚ್ಚರವಹಿಸಿ ಬಹಳಷ್ಟು ಕಷ್ಟಪಟ್ಟು ನಾಲ್ಕಾರು ಗಂಟೆಗಳ ಕಾಲ ನಾವು ಹಾಲನ್ನು ಕುದಿಸಿ ಚೆನ್ನಾಗಿ ಎಲ್ಲ ಮಾಡಿ ಏನು ಬಾಸುಂದಿ ಸಿದ್ಧ ಆಯಿತು ಅಂತ ಆದರೆ ರುಚಿ ನೋಡಿದಾಗ ಗೊತ್ತಾಯಿತು ಅದಕ್ಕೆ ಸಕ್ಕರೆನೇ ಹಾಕಿಲ್ಲ ಅಂತ ಅಂದರೆ ಬರೀ ಹಾಲು ಕುದಿಸೋಕ್ಕೆ ಏನು ಬೇಕೋ ಶ್ರಮವನ್ನು ಪಟ್ಟಿದ್ದು ಅಷ್ಟೇ ಆಯಿತು ಹೊರತು ಆ ರುಚಿಗೆ ಮುಖ್ಯ ಕಾರಣವಾಗಿರ್ತಕ್ಕಂಥ ಸಕ್ಕರೆಯನ್ನು ಮತ್ತು ಏಲಕ್ಕಿ ಇತ್ಯಾದಿ ಏನು ಆಯಾ ವ್ರತ ನಿಯಮಕ್ಕೆ ಅನುಸಾರವಾಗಿ ಏನೇನು ಹಾಕಬೇಕಾಗಿತ್ತು ಅದು ಹಾಕದೇ ಇದ್ದರೆ ಹೇಗೆ ಹಾಗೆ ಆಗೋಗುತ್ತೆ ಆದ್ದರಿಂದ ಕರ್ಮ ಸಮರ್ಪಣೆಯು ಕೂಡ ಅತ್ಯಂತ ಅವಶ್ಯಕ ಉಪೇಕ್ಷೆ ಮಾಡಿದ್ರೆ ಸಕ್ಕರೆಯನ್ನೇ ಹಾಕೋದು ಮರೆತರೆ ಆ ಬಾಸುಂದಿಯನ್ನು ತಿನ್ನಲಿಕ್ಕೆ ಸಾಧ್ಯ ಇಲ್ಲೋ ಆ ರೀತಿ ಆಗತ್ತೆ ಬಹುಕಾಲದ ತನಕ ಶಮಪಟ್ಟು ಕರ್ಮಗಳನ್ನು ಆಚರಣೆ ಮಾಡಿ ಕೆಲವೇ ಸಮಯದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೃಷ್ಣಾರ್ಪಣ ಅಂತ ಸಮರ್ಪಣೆ ಮಾಡದೇ ಸಕ್ಕರೆ ಇಲ್ಲದ ಬಾಸುಂದಿ ಅಂತೆ ಅದು ವ್ಯರ್ಥ ಆಗತ್ತೆ ಭೋಗ ಮಾಡಲಿಕ್ಕೆ ಅಸಾಧ್ಯ ಆಗತ್ತೆ ಇನ್ನೂ ಒಂದು ದೃಷ್ಟಾಂತ ಕೊಡಬೇಕು ಅಂದರೆ ವರ್ಷ ಪೂರ್ತಿ ಕಷ್ಟಪಟ್ಟು ಅಧ್ಯಯನಾದಿಗಳನ್ನು ಪಠಣ ಎಲ್ಲವನ್ನು ಮಾಡಿ ಕೊನೆಯ ಪರೀಕ್ಷೆಯನ್ನು ಚೆನ್ನಾಗಿ ಬರೆದು ಆ ವಾರ್ಷಿಕ ಪರೀಕ್ಷೆಯಲ್ಲಿ ಪತ್ರಿಕೆಯ ಮೇಲೆ ನಮ್ಮ ರಿಜಿಸ್ಟರ್ ನಂಬರ್ ಅಥವಾ ನೋಂದಣಿ ಸಂಖ್ಯೆ ಅದನ್ನ ಬರೀದೇ ಇದ್ರೆ. ನಮಗೆ ಫಲಿತಾಂಶ ಅನ್ನೋದು ಪ್ರಕಟ ಆಗೋದೇ ಇಲ್ಲ ವರ್ಷ ಪೂರ್ತಿ ಅರ್ಧಿಯನ್ನು ಮಾಡಿ ಚೆನ್ನಾಗಿ ಪರೀಕ್ಷೆಯಲ್ಲಿಲ್ಲ ಉತ್ತರವನ್ನು ಗಂಟೆಗಟ್ಟಲೆ ಕೂತು ಬರೆದು ನೋಂದಣಿ ಸಂಖ್ಯೆಯನ್ನು ಮರೆತರೆ ಏನಾಗುತ್ತೆ ಆ ಉತ್ತರ ಪತ್ರಿಕೆ ರಿಜೆಕ್ಟ್ ಆಗತ್ತೆ ತಿರಸ್ಕೃತ ಆಗತ್ತೆ ಹಾಗೆ ನಾವು ಕರ್ಮ ಸಮರ್ಪಣೆಯನ್ನು ಮಾಡದೇ ಇದ್ದರೆ ಕಷ್ಟಪಟ್ಟು ಮಾಡಿ ಅದಕ್ಕೆ ಬೆಲೆ ಇಲ್ಲದಿದ್ದಂಗೆ ಆಗತ್ತೆ ಆ ಕಾರಣದಿಂದನು ನಾವು ಕರ್ಮ ಸಮರ್ಪಣೆ ಮಾಡೋದು ಅತ್ಯಂತ ಅವಶ್ಯ ಅನ್ನೋದಕ್ಕೆ ದೃಷ್ಟಾಂತ ಇನ್ನೂ ಒಂದು ರೀತಿಯಾಗಿ ತಿಳಿಸ್ತಾರೆ ಗೀತೆಯಲ್ಲಿ ಒಂದು ಸಂದರ್ಭ ಕರ್ಮಯೋಗ ಸನ್ಯಾಸ ಯೋಗ ಇದೆರಡನ್ನೂ ಹೇಳಿ ಆ ಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಕೂಡ ಮೋಕ್ಷ ಸಾಧನ ಆಗಿದೆ ಅಂತ ಹೇಳುವಂಥ ತಿಳಿಸುವಂಥ ಸಂದರ್ಭದಲ್ಲಿ ಅದರಲ್ಲಿ ಸಂನ್ಯಾಸಕ್ಕಿಂತಲೂ ಕರ್ಮಯೋಗನೇ ಶ್ರೇಷ್ಠ ಅಂತ ತಿಳಿಸುವಂಥ ಒಂದು ಪ್ರಸಕ್ತಿ ಇಲ್ಲಿ ಸನ್ಯಾಸ ಅಂದರೆ ಯಥಾಶ್ರಮ ಅಂತ ಅರ್ಥ ಅಲ್ಲ ಕಾಮಕ್ರೋಧ ದ್ವೇಷಾದಿಗಳ ತ್ಯಾಗಕ್ಕೆ ಸನ್ಯಾಸ ಅಂತ ಅರ್ಥ ಕರ್ಮಯೋಗ ಅಂದರೆ ಲೌಕಿಕವಾಗಿರ್ತಕ್ಕಂಥ ಫಲಕಾಮನೆಯನ್ನು ಬಿಟ್ಟು ಫಲದ ಅಪೇಕ್ಷೆಯನ್ನು ಬಿಟ್ಟು ಭಗವಂತನಲ್ಲಿ ಸರ್ವಸಮರ್ಪಣ ಬುದ್ಧಿಯಿಂದ ವಿವಿಧ ಕರ್ಮಗಳನ್ನು ಮಾಡೋದೇ ಕರ್ಮಯೋಗ ಅಂತ ಈ ಸನ್ಯಾಸಕ್ಕಿಂತಲೂ ಅಂದರೆ ಕಾಮಕ್ರೋಧಾದಿಗಳ ತ್ಯಾಗಕ್ಕಿಂತಲೂ ಕರ್ಮಯೋಗ ಶ್ರೇಷ್ಠ ಅಂದ್ರೆ ಕಾಮ ಕ್ರೋಧ ದ್ವೇಷಾದಿಗಳ ತ್ಯಾಗಕ್ಕಿಂತಲೂ ಲೌಕಿಕ ಕಾಮನೆ ಬಿಟ್ಟು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನೋ ವಿಹಿತ ಬುದ್ಧಿಯಿಂದ ವಿಹಿತ ಕರ್ಮಗಳನ್ನು ಆಚರಿಸೋದು ಶ್ರೇಷ್ಠ ಅಂತ ಅಲ್ಲಿ ತಿಳಿಸ್ತಾರೆ ಇಲ್ಲಿ ಆ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅನ್ನೋದಕ್ಕೆ ಯಾಕೆ ಅಂತ ಕೇಳಿದಾಗ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ವಿಹಿತ ಕರ್ಮ ಇಲ್ಲದೆ ಕೇವಲ ದ್ವೇಷಾದಿಗಳ ತ್ಯಾಗ ಅಥವಾ ಸನ್ಯಾಸವನ್ನು ಮಾಡಿದರೆ ಕರ್ಮಯೋಗ ಅದರಿಂದ ತಾತ್ಕಾಲಿಕವಾದ ಅವಮಾನಾದಿ ದುಃಖಗಳಾಗದೇ ಇದ್ದರೂ ಕೂಡ ಪರಮ ಪುರುಷಾರ್ಥ ಅಥವಾ ಶ್ರೇಷ್ಠ ಪುರುಷಾರ್ಥ ಅಂತ ಕರೆಸುವಂತಹ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ಅದರಿಂದ ಕೇವಲ ಕರ್ಮಯೋಗ ಇಲ್ಲದ ಸನ್ಯಾಸ ವ್ಯರ್ಥ ಆದ್ದರಿಂದ ಸನ್ಯಾಸಕ್ಕಿಂತಲೂ ಕರ್ಮಯೋಗ ಶ್ರೇಷ್ಠವಾಗಿದೆ ಅಂತ ಆ ಮಹತ್ವವನ್ನುಲ್ಲಿ ತಿಳಿಸ್ತಾರೆ ಸಮರ್ಪಣ ಬುದ್ಧಿ ಇದ್ದರೇ ಕರ್ಮಯೋಗ ಅಂತ ಕೇವಲ ವಿಹಿತ ಕರ್ಮಗಳನ್ನು ಆಚರಣೆ ಮಾಡಿದರೆ ಅದು ಕರ್ಮಯೋಗ ಅಂತ ಅನಿಸ್ಕೊಳ್ಳಲ್ಲ ಟೀಕಾ ಕೃತ್ಪಾದರು ಪ್ರಮೇಯ ದೀಪಿಕದಲ್ಲಿ ಹೇಳಬೇಕಾದ್ರೆ ಫಲಕಾಮನಾಧಿ ಪರಿತ್ಯಾಗೇನ ಈಶ್ವರಾರ್ಪಣ ಬುದ್ಧಿಯ ವಿಹಿತ ಕರ್ಮಾನುಷ್ಠಾನಂ ಕರ್ಮಯೋಗ ಭಗವಂತನಲ್ಲಿ ಸರ್ವ ಸಮರ್ಪಣ ಮನೋಭಾವದಿಂದ ವಿಹಿತ ಕರ್ಮಗಳನ್ನು ಆಚರಣೆ ಮಾಡಿದಾಗ ಮಾತ್ರ ಕರ್ಮಯೋಗ ಅನಿಸ್ಕೊಳ್ಳುತ್ತೆ ಅದಕ್ಕೆ ಪರಮ ಪುರುಷಾರ್ಥವಾಗಿರ್ತಕ್ಕಂಥ ಮೋಕ್ಷಕ್ಕೆ ಸಾಧನ ಆಗತ್ತೆ ಸಮರ್ಪಣೆ ಅವಶ್ಯಕತೆ ಏನಲ್ಲ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಅದು ಅನರ್ಥಕ್ಕೆ ಕಾರಣ ಆಗತ್ತೆ ಅಂತ ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ವ್ಯಕ್ತಿ ವಿಹಿತ ಕರ್ಮಾನುಷ್ಠಾನ ಮಾಡದೇ ಇದ್ದರೆ ಹೇಗೆ ವಿಹಿತ ಕರ್ಮಾನುಷ್ಠಾನ ಮಾಡಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡದೇ ಇದ್ದರೂ ಕೂಡ ಅನರ್ಥ ಅಂತ ಅಲ್ಲಿ ಆಚಾರ್ಯರು ತಿಳಿಸ್ತಾರೆ ಟೀಕಾಕೃತ್ಪಾದರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ವಿಷ್ಣುವಿಗೆ ಸಮರ್ಪಣೆ ಮಾಡಬಾರ್ದು ಅನ್ನೋ ಬುದ್ಧಿಯಿಂದನೇ ಕರ್ಮಾನುಷ್ಠಾನ ಮಾಡಿದರೆ ಅದೂ ಕೂಡ ಮಹಾ ಅನರ್ಥ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಆದ್ದರಿಂದ ಭಗವಂತ ಗೀತೆಯಲ್ಲಿ ತಿಳಿಸ್ತಾನೆ ಎತ್ಕರೋಷಿ ಯದಶ್ನಾಜ್ಜುಹೋಷಿ ದದಾಸಿ ಯತ್ ಎತ್ತಪಸ್ಸಿ ಕೌಂತೆಯ್ಯ ತತ್ ಕುರು ಸ್ನಾನ ದೇವರ ಪೂಜೆ ಜಪ ಶಾಸ್ತ್ರಾಧ್ಯಯನ ಪಾರಾಯಣ ಹೀಗೆ ಏನೇನು ಸತ್ಕರ್ಮಗಳನ್ನೆಲ್ಲ ಆಚರಣೆ ಮಾಡ್ತಿರೋ ಆ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ವಿಷ್ಣು ವೈಷ್ಣವರಿಗೆ ಸಮರ್ಪಿಸಿದ ಯಾವ್ಯಾವ ಆಹಾರವನ್ನು ಸ್ವೀಕಾರ ಮಾಡ್ತಾರೋ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಗ್ನಿ ಮೊದಲಾಗಿರ್ತಕ್ಕಂಥ ಅಧಿಷ್ಠಾನಗಳಲ್ಲಿ ಭಗವಂತನ ಪ್ರೀತಿಗಾಗಿ ಆಹುತಿ ಕೊಟ್ಟು ಯಾವ ಹೋಮಾದಿಗಳನ್ನು ಮಾಡ್ತೀರಿ ಸತ್ಪಾತ್ರರಿಗೆ ಯಾವ ಧನಧಾನ್ಯಾದಿಗಳನ್ನು ದಾನ ಮಾಡ್ತೀರಿ ವಿರಕ್ತರಾಗಿ ನನ್ನ ದರ್ಶನದ ಅಪೇಕ್ಷೆಯಿಂದ ಯಾವ ತಪಸ್ಸನ್ನು ವ್ರತ ಉಪವಾಸ ಶಾಸ್ತ್ರಾಧ್ಯಯನ ಧ್ಯಾನಾದಿಗಳನ್ನು ಮಾಡ್ತೀರಿ ಆ ಎಲ್ಲ ಸತ್ಕರ್ಮಗಳನ್ನು ನನಗೆ ಅರ್ಪಣೆ ಮಾಡು ಅಂತ ಈ ರೀತಿಯಾಗಿ ಕರ್ಮ ಸಮರ್ಪಣೆಯನ್ನ ನೇರವಾಗಿ ಗೀತೆಯಲ್ಲಿ ಶ್ರೀಕೃಷ್ಣ ಆದೇಶವನ್ನು ಮಾಡ್ತಾನೆ ಅದೇ ರೀತಿಯಲ್ಲಿ ಒಂದೇ ಕರ್ಮ ಸ್ವರ್ಗಕ್ಕೂ ಸಾಧನ ಮೋಕ್ಷಕ್ಕೂ ಸಾಧನ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ ಟೀಕಾ ಕೃತ್ಪಾದರೂ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಕರ್ಮ ಒಂದೇ ಆದರೂ ಅದು ಸಕಾಮವಾಗಿ ಆಚರಣೆ ಮಾಡಿದ್ರೆ ಸ್ವರ್ಗಾದಿಗಳಿಗೆ ಸಾಧನ ಆಗತ್ತೆ ಅದೇ ಕರ್ಮ ನಿಷ್ಕಾಮವಾಗಿ ಆಚರಣೆ ಮಾಡಿದರೆ ಮೋಕ್ಷಕ್ಕೆ ಸಾಧನ ಆಗತ್ತೆ ಅಂತ ತಿಳಿಸ್ತಾರೆ ಈ ಸಂದರ್ಭದಲ್ಲಿ ಕರ್ಮ ಒಂದೇ ಆದರೂ ಪರಮಾತ್ಮನಿಗೆ ಸಮರ್ಪಣೆ ಮಾಡದೇ ಇದ್ದರೆ ಅದು ಸ್ವರ್ಗಕ್ಕೆ ಸಾಧನ ಆಗತ್ತೆ ಅದೇ ಕರ್ಮ ಭಗವಂತನಿಗೆ ಸಮರ್ಪಿತವಾದರೆ ಅದು ಮೋಕ್ಷಕ್ಕೆ ಸಾಧನ ಆಗತ್ತೆ ಅಂತ ತಿಳಿಸ್ತಾರೆ ಅಂದರೆ ಮಾಡಿದ ಕರ್ಮವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋದರಿಂದ ಅಪರೋಕ್ಷ ಜ್ಞಾನದ ಮುಖಾಂತರ ಮೋಕ್ಷವನ್ನು ಪಡಿಬೋದಾಗಿದೆ ಕರ್ಮ ಮಾಡಿಯೂ ಕೂಡ ಅದನ್ನು ಸಮರ್ಪಣೆ ಮಾಡದೇ ಇದ್ದರೆ ಅದರಿಂದ ಸ್ವರ್ಗ ಮೊದಲಾಗಿರ್ತಕ್ಕಂಥ ಅಲ್ಪ ಫಲ ಮಾತ್ರ ಸಿಗತ್ತೆ ಪೂರ್ಣ ಮಟ್ಟದಲ್ಲಿ ಫಲವನ್ನು ಹೊಂದೋದು ಸಾಧ್ಯ ಆಗಲ್ಲ ಈ ಹಿನ್ನೆಲೆಯಲ್ಲೂ ಕೂಡ ಕರ್ಮಾಚರಣೆ ಎಷ್ಟು ಮುಖ್ಯವೋ ಕರ್ಮ ಸಮರ್ಪಣೆಗೂ ಕೂಡ ಅಷ್ಟೇ ಪ್ರಾಧಾನ್ಯವನ್ನು ಕೊಡಬೇಕು ಅಂತ ತಿಳಿಸ್ತಾರೆ ಆದ್ದರಿಂದ ಪ್ರತಿಯೊಂದು ಕರ್ಮಾನುಷ್ಠಾನದ ಹಿನ್ನೆಲೆಯಲ್ಲಿ ಸಮರ್ಪಣಾ ಮನೋಭಾವ ಅನ್ನೋದು ಇರಲೇಬೇಕು ಮಾಡಿರುವಂತಹ ಎಲ್ಲ ಸತ್ಕರ್ಮಗಳನ್ನು ದ್ವಂದ್ವ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡಲೇಬೇಕು ಆದ್ದರಿಂದ ಕರ್ಮ ಸಮರ್ಪಣೆ ಅನ್ನೋದು ಅತ್ಯಂತ ಅವಶ್ಯಕ ಹಾಗಾದರೆ ಕರ್ಮ ಸಮರ್ಪಣೆ ಅಂದರೆ ಏನು ಅಂದರೆ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ ತಿಳಿಸ್ತಾರೆ ಕರ್ಮಗಳನ್ನು ಮಾಡಿದ ನಂತರದಲ್ಲಿ ಕೊನೆಯಲ್ಲಿ ಕೇವಲ ಈ ಕರ್ಮ ಅರ್ಪಿತವಾಗಲಿ ಶ್ರೀಕೃಷ್ಣ ಅರ್ಪಣೆ ವಸ್ತು ಅಂತಿಷ್ಟೇ ಹೇಳಿದರೆ ಕರ್ಮ ಸಮರ್ಪಣೆ ಅನ್ನೋದು ಆಗೋದಿಲ್ಲ ಕರ್ಮದ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ಹೀಗೆ ಪರಮಾತ್ಮನ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ನಾನು ಸ್ವತಂತ್ರಕರ್ತ ಅಲ್ಲ ಭಗವಂತನೇ ಸ್ವತಂತ್ರಕರ್ತೃ ಆಗಿದ್ದಾನೆ ನಾನು ಅವನ ಅಧೀನಕರ್ತೃ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನೇ ನನ್ನಲ್ಲಿ ನಿಂತು ನನ್ನ ಯೋಗ್ಯತೆಯಂಥ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಈ ಕರ್ಮವೂ ಕೂಡ ಭಗವಂತನ ಅಧೀನವಾಗಿದೆ ವಿಷ್ಣು ಪೂಜೆಯನ್ನು ಅನುಸಂಧಾನದಿಂದ ಅದನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ನಾ ಹಂಕರ್ತ ಹರಿಕರ್ತ ಅಂತ ಭಗವಂತನ ಸ್ವತಂತ್ರ ಕರ್ತೃತ್ವದ ಅನುಸಂಧಾನವನ್ನು ಮಾಡಬೇಕು ತತ್ಪೂಜಾ ಕರ್ಮ ಚಾಕಿಲಂ ಮಾಡಿರುವಂತ ಎಲ್ಲ ಸತ್ಕರ್ಮಗಳು ಕೂಡ ವಿಷ್ಣು ಪೂಜೆಯನ್ನು ಅನುಸಂಧಾನದಿಂದ ಸಮರ್ಪಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಈ ಭಗವಂತನ ಸ್ವತಂತ್ರ ಕರ್ತೃತ್ವ ಅನುಸಂಧಾನವನ್ನು ಯಾವ ರೀತಿ ಮಾಡಬೇಕು ಅಂತ ರಾಯರು ಗೀತಾವಿವೃತ್ತಿ ಒಳಗೆ ತಿಳಿಸ್ತಾರೆ ಸ್ವತಂತ್ರ ಕರ್ತೃವಾಗಿರ್ತಕ್ಕಂಥ ಭಗವಂತ ತನ್ನ ಜ್ಞಾನ ಇಚ್ಛಾದಿಗಳಿಂದ ಸಾತ್ವಿಕ ರಾಜಸ ತಾಮಸ ಮೂರು ವಿಧ ಜೀವರ ಸ್ವಭಾವಕ್ಕೆ ಅನುಗುಣವಾಗಿ ಆಯಾ ಜೀವರಿಂದ ಆಯಾ ಕರ್ಮಗಳನ್ನು ಮಾಡಿಸ್ತಾನೆ ಈ ರೀತಿ ಭಗವಂತನ ಕರ್ತೃತ್ವ ಅನುಸಂಧಾನ ಅನ್ನೋದು ಅತ್ಯಂತ ಅವಶ್ಯಕ ಆಮೇಲೆ ಸಾಮಾನ್ಯವಾಗಿ ಕೆಟ್ಟ ಕೆಲಸ ಮಾಡಿದಾಗ ಅಹಂಕಾರ ಅನ್ನೋದು ಯಾರಿಗೂ ಬರಲ್ಲ ಕಳ್ಳತನ ಮೊದಲಾಗಿರ್ತಕ್ಕಂಥ ಕೆಟ್ಟ ಕೆಲಸ ಮಾಡಿದಾಗ ಅವನು ಸ್ವಾರ್ಥದಿಂದ ನಾನು ಮಾಡಿಲ್ಲ ಅಂತಲೇ ಹೇಳ್ತಾನೆ ಆದರೆ ಯಾವ ಸತ್ಕರ್ಮಗಳಿಂದ ಪುಣ್ಯವನ್ನು ಸಂಪಾದಿಸ್ಬೇಕು ಅಂತಹ ಸತ್ಕರ್ಮಗಳನ್ನು ಮಾಡಿದಾಗ ನಾನು ಮಾಡಿದೆ ಅಂತ ಅಹಂಕಾರ ಬರುತ್ತೆ ಅದರ ಪರಿಣಾಮ ಏನಾಗತ್ತೆ ಅಂದರೆ ಧರ್ಮಃ ಕ್ಷರತಿ ಕೀರ್ತನಾ ಶಾಸ್ತ್ರ ಅದನ್ನು ನಿಷ್ಠೂರವಾಗಿ ಈ ಅಹಂಕಾರ ಅನ್ನೋದು ಪುಣ್ಯ ಅನ್ನೋ ಒಂದು ಕೊಡಕ್ಕೆ ಛಿದ್ರ ತೂತಿದ್ದಂತೆ ಅಂತ ಸತ್ಕರ್ಮಗಳನ್ನು ಮಾಡಿದಾಗ ನಾನು ಮಾಡಿದೆ ಅಂತ ಅಹಂಕಾರ ಪಟ್ಟರೆ ಬರೋ ಎಲ್ಲ ಸೋರು ಹೋಗುತ್ತೆ ಆದ್ದರಿಂದ ಸತ್ಕರ್ಮ ಮಾಡಿದಾಗಲೇ ಅಹಂಕಾರ ಬರೋದಕ್ಕೆ ಹೆಚ್ಚು ಪ್ರಸಕ್ತಿ ಇರೋದರಿಂದ ಹಾಗೆ ಅಹಂಕಾರ ಬರಬಾರದು ಅಂತಾದರೆ ಭಗವಂತನ ಸ್ವತಂತ್ರ ಕರ್ತೃತ್ವದ ಅನುಸಂಧಾನವನ್ನು ಆಗಾಗ ಮನಸ್ಸಿನಲ್ಲಿ ಮಾಡ್ತಾ ಇರಬೇಕು ಅದರಿಂದ ಅಹಂಕಾರ ಅಕಸ್ಮಾತ್ ಬರೋ ಸಂಭವ ಇದ್ದರೂ ಕೂಡ ಅದು ಬಾರದಿದ್ದಂತೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಜೊತೆಗೆ ದೇವರಲ್ಲಿ ಭಕ್ತಿಯೂ ಕೂಡ ಮೂಡುತ್ತೆ ಬರುವ ಪುಣ್ಯವನ್ನು ಅದರಿಂದ ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಮಾರ್ಗ ಆಗುತ್ತೆ ಇಷ್ಟೆಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ಭಗವಂತನ ಸ್ವತಂತ್ರ ಕರ್ತೃತ್ವ ಅನುಸಂಧಾನ ಬಹಳ ಮಹತ್ವಪೂರ್ಣವಾಗಿದೆ ಆದ್ದರಿಂದ ಅಂತರ್ಯಾಮಿಯಾಗಿರ್ತಕ್ಕಂಥ ಬಿಂಬರೂಪಿ ಭಗವಂತ ನಮ್ಮಲ್ಲಿ ನಿಂತು ಮಾಡಿ ಮಾಡಸ್ತಾನೆ ಅವನೇ ವಿಂಬ ಅವನೇ ಸ್ವತಂತ್ರ ನಾವು ಪ್ರತಿಬಿಂಬರು ಅಸ್ವತಂತ್ರರು ಅನುಸ ಅನ್ನುವ ಅನುಸಂಧಾನ ಸದಾಕಾಲ ಜೀವನಿಗೆ ಇರಲೇಬೇಕು ಆದ್ದರಿಂದ ಗೀತಾ ತಾತ್ಪರ್ಯಾದಿಗಳಲ್ಲಿ ಶ್ರೀಮದ ಆಚಾರ ಸಂದೇಶ ಕೊಡೋ ಹಾಗೆ ಸ್ನಾನ ಸಂಧ್ಯಾವನ್ನೇ ದೇವ್ರ ಪಾಠ ಪಾರಾಯಣ ಯಜ್ಞ ದಾನ ತಪಸ್ಸು ಏಕಾದಶಿ ಉಪವಾಸ ಚತುರ್ಮಾಸಾದಿ ವೃತ್ತಗಳು ಹೀಗೆ ಮಾಡುವಂಥ ಪ್ರತಿಯೊಂದು ಸತ್ಕರ್ಮವೂ ಕೂಡ ವಿಷ್ಣು ಪೂಜೆಯಾಗಿದೆ ವಿಷ್ಣು ಪೂಜೆ ಆಗಲಿ ಅಂತ ಸರ್ವ ಕೆಲಸಗಳೆಲ್ಲ ಪೂಜೆಯು ಸರ್ವ ಮಾತುಗಳೆಲ್ಲ ಮಂತ್ರವೋ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಆದ್ದರಿಂದ ಈ ಕಾರಣಕ್ಕಾಗಿ ಪ್ರಾತಃ ಕಾಲದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡುವಂಥ ಸಂದರ್ಭದಲ್ಲಿ ನನ್ನ ಪ್ರಾಣಗಳು ನಿನ್ನ ದಾಸರು ನನ್ನ ಶರೀರ ನಿನ್ನ ಮನೆ ವಿಹಿತ ವಿಷಯಗಳ ಭೋಗ ಮಾಡೋದೇ ನಿನ್ನ ಪೂಜೆ ನಿದ್ರೆ ಮಾಡೋದು ಅಂದರೆ ನಿನ್ನ ಧ್ಯಾನ ಪಾದಗಳಿಂದ ಸಂಚಾರ ಮಾಡೋದೇ ನಿನಗೆ ಪ್ರದಕ್ಷಿಣೆ ನನ್ನ ಮಾತುಗಳೆಲ್ಲ ನಿನ್ನ ಸ್ತೋತ್ರ ರೂಪ ಹೀಗೆ ಏನೇನು ಕರ್ಮಗಳನ್ನು ನಿತ್ಯದಲ್ಲಿ ಮಾಡ್ತೀವೋ ಎಲ್ಲ ಕರ್ಮಗಳು ನಿನ್ನ ಆರಾಧನೆ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಈಗ ಕರ್ಮಗಳನ್ನು ಸಮರ್ಪಣೆ ಮಾಡೋದು ಅವಶ್ಯಕತೆ ಅಂತ ತಿಳಿದಾಯಿತು ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸು ಅನುಸಂಧಾನಪೂರ್ವಕದಿಂದ ಸಂದೇಹಿಸದೆ ದಿನದಿನದಿ ಅಂದಮೇಲೆ ಈಗ ಯಾವ್ಯಾವ ಕರ್ಮಗಳನ್ನು ಮಾತ್ರ ಸಮರ್ಪಣೆ ಮಾಡಬೇಕು ಸತ್ಕರ್ಮ ಸತ್ಕರ್ಮ ಎರಡನ್ನೂ ಸಮರ್ಪಿಸಬೇಕಾ ಯಾವ ರೀತಿಯಾಗಿ ಹೀಗೆ ನೂರಾರು ಪ್ರಶ್ನೆಗಳು ಮತ್ತೆ ಪ್ರಾರಂಭ ಆಗುತ್ತೆ ಸತ್ಕರ್ಮಗಳನ್ನು ಮಾತ್ರ ಸಮರ್ಪಣೆ ಮಾಡಬೇಕು ಅಂತ ಇಲ್ಲ ದ್ವಂದ್ವ ಕರ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು ಆದರೆ ಆ ಪುಣ್ಯಕರ್ಮ ಪಾಪಕರ್ಮ ಎರಡನ್ನೂ ಒಂದೇ ರೀತಿಯಾಗಿ ಸಮರ್ಪಣೆ ಮಾಡೋದಲ್ಲ ಅದರೊಳಗೆ ವೈವಿಧ್ಯತೆ ಇದೆ ಪರಮಾತ್ಮ ಸರ್ವೋತ್ತಮನಾದವನು ನಮ್ಮಂಥ ಅಲ್ಪ ಜೀವರು ಮಾಡಿ ಸಮರ್ಪಣೆ ಮಾಡಿದ ಕರ್ಮಗಳನ್ನು ಭಗವಂತ ಸ್ವೀಕಾರ ಮಾಡ್ತಾನ ಅನ್ನೋ ಪ್ರಶ್ನೆ ಬಂದರೆ ಗೀತೆಯಲ್ಲಿ ಕೃಷ್ಣ ತಿಳಿಸ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯ್ ಯೋಮೇ ಭಕ್ತ್ಯ ಪ್ರಯಚ್ಛತಿ ಒಂದು ತುಳಸಿ ಪತ್ರ ಆಗಲಿ ಒಂದು ಹೂವನ್ನಾಗಲಿ ಒಂದು ಹನಿ ನೀರನ್ನಾಗಲಿ ಏನನ್ನು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಿದ್ರೂ ನಾನು ಅದನ್ನು ಸ್ವೀಕಾರ ಮಾಡಿ ಸಂತುಷ್ಟನಾಗ್ತೀನಿ ಹಾಗಾದರೆ ಏನು ಬೇಕಾದರೂ ಅರ್ಪಣೆ ಮಾಡ್ಬೋದಾಂದರೆ ನಟು ಅವಿಹಿತ ಪತ್ರಾದಿ ವಿಹಿತವಾಗಿದ್ದನ್ನು ಮಾತ್ರ ಅರ್ಪಣೆ ಮಾಡಬೇಕು ಪತ್ರಪುಷ್ಪಾದಿಗಳನ್ನು ನಿಷಿದ್ಧವಾದದ್ದನ್ನು ಯಾವತ್ತೂ ಅರ್ಪಣೆ ಮಾಡಬಾರ್ದು ಆದ್ದರಿಂದ ಜೀವರು ತಮ್ಮ ತಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಅದರಲ್ಲಿ ಸತ್ಕರ್ಮಗಳನ್ನು ಪರಮಾತ್ಮನಿಗೆ ಉದ್ದೇಶಪೂರ್ವಕವಾಗಿ ಮಾಡಿ ಫಲಾಪೇಕ್ಷರಹಿತವಾಗಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ಆಗ ಅನುಸಂಧಾನ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ಭಗವಂತನೇ ಬಿಂಬ ಅವನೇ ಸ್ವತಂತ್ರ ನಾವು ಅವನ ಪ್ರತಿಬಿಂಬ ನಾವು ಅಸ್ವತಂತ್ರರು ಬಿಂಬರೂಪದಿಂದ ನಮ್ಮಲ್ಲಿದ್ದು ಇಂತಹ ಸತ್ಕರ್ಮಗಳನ್ನು ತಾನು ಮಾಡಿ ನಮ್ಮಿಂದ ಮಾಡ್ತಿಯಾನೆ ಈ ರೀತಿಯಾಗಿ ಭಗವಂತನ ಸ್ವತಂತ್ರ ಕರ್ತೃತ್ವ ಅನುಸಂಧಾನ ಮತ್ತು ಮಾಡಿರ್ತಕ್ಕಂಥ ಕರ್ಮಾನುಷ್ಠಾನ ಎಲ್ಲ ವಿಷ್ಣು ಪೂಜೆ ಅದಕ್ಕೆ ಉತ್ಕೃಷ್ಟವಾದ ಅನುಗ್ರಹ ಪರಮಾತ್ಮನದ್ದು ಆಗಲಿ ಹರಿ ಪ್ರೀತಿ ಬೇರೆ ಏನನ್ನೂ ಅಪೇಕ್ಷೆ ಮಾಡದೆ ಸಮರ್ಪಣೆ ಮಾಡಬೇಕು ಅಂತ ತಿಳಿಸ್ತಾನೆ ಸರ್ವೋತ್ತಮನಾದ ಸರ್ವನಿಯಾಮಕನಾಗಿರ್ತಕ್ಕಂಥ ಭಗವಂತ ನಮ್ಮ ನಮ್ಮ ಯೋಗ್ಯತೆಯಂತೆ ಸತ್ಕರ್ಮಗಳನ್ನು ಯಾವ ರೀತಿಯಾಗಿ ಮಾಡಿಸ್ತಾನೋ ಅದೇ ರೀತಿಯಾಗಿ ಅಸತ್ಕರ್ಮಗಳನ್ನು ಅಥವಾ ದುಷ್ಕರ್ಮಗಳನ್ನು ಮಾಡುವುದಕ್ಕೂ ಜೀವನಿಗೆ ಸ್ವತಂತ್ರ ಇಲ್ಲ ಭಗವಂತನೇ ಮಾಡಿಸ್ತಾನೆ ಆದ್ದರಿಂದ ವಿಹಿತ ಕರ್ಮಗಳನ್ನು ಯಾವ ರೀತಿಯಾಗಿ ಸಮರ್ಪಣೆಯನ್ನು ಮಾಡ್ತೀವೋ ಹಾಗೆ ಅಸತ್ಕರ್ಮ ಅಸತ್ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಲೇಬೇಕು ಆದರೆ ಎರಡನ್ನೂ ಒಂದೇ ರೀತಿಯಾಗಿ ಸಮರ್ಪಣೆ ಮಾಡೋದಲ್ಲ ಸಮರ್ಪಣೆ ಮಾಡಬೇಕು ಅನ್ನೋದು ಮಾತ್ರ ವಿಚಾರವನ್ನೆಲ್ಲಿ ತಿಳಿಯೋದು ಹಾಗಾದರೆ ಹೇಗೆ ಮಾಡಬೇಕು ಆ ಸಮರ್ಪಣೆ ಅಂತ ಕೇಳಿದ್ರೆ ಪುಣ್ಯಕರ್ಮಗಳನ್ನು ಅಥವಾ ಸತ್ಕರ್ಮಗಳನ್ನು ನಾಹಂ ಕರ್ತ ಹರಿಕ್ ಕರ್ತ ಅಂತ ಭಗವಂತನೇ ನಮ್ಮಿಂದ ಮಾಡಿಸ್ದ ಅನಂತ ರೂಪಗಳಿಂದ ಭಗವಂತನೇ ನಮ್ಮೊಳಗಿದ್ದು ನಮ್ಮ ಸ್ವರೂಪಯೋಗ್ಯತೆಯಂತೆ ಸಮರ್ಪಣೆ ಕರ್ಮವನ್ನು ಮಾಡಿಸ್ತಾ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತೀವಿ ಈ ಅಸತ್ಕರ್ಮಗಳನ್ನು ಅಥವಾ ದುಷ್ಟಕರ್ಮಗಳನ್ನು ಸ್ವತಂತ್ರ ಕರ್ತೃತ್ವ ಅನುಸಂಧಾನ ಮಾತ್ರ ಮಾಡಬೇಕು ವಿಷ್ಣು ಪೂಜಾ ಅನ್ನೋ ಇರೋದಿಲ್ಲ ಹಾಗಾದ್ರೆ ಹೇಗೆ ಮಾಡಬೇಕು ಅಸತ್ಕರ್ಮಗಳ ಅರ್ಪಣೆ ಅಂತ ಕೇಳಿದ್ರೆ ಪರಿಮಾರ್ಜನತ್ವೇನ ಸತ್ಕರ್ಮಗಳನ್ನು ಪೂಜಾತ್ವೇನ ಸಮರ್ಪಣೆ ಮಾಡಿದರೆ ದುಷ್ಟಕರ್ಮಗಳನ್ನು ಅಥವಾ ಪಾಪಕರ್ಮಗಳನ್ನು ಪರಿಮಾರ್ಜನತ್ವೇನ ಭಗವಂತನಿಗೆ ಅರ್ಪಣೆ ಮಾಡಬೇಕು ಏನು ಹಾಗಂದರೆ ಅಂದರೆ ಅಜ್ಞಾನದಿಂದ ಅನಪೇಕ್ಷಿತವಾಗಿ ಅನಿವಾರ್ಯವಾಗಿ ಪಾಪಗಳು ಘಟಿಸಿದಾಗ ನಡೆದ ಆ ಪಾಪಕರ್ಮ ಭಗವಂತನ ಅಧೀನ ಅಂತ ತಿಳಿದು ನನ್ನ ಸ್ವರೂಪಯೋಗ್ಯತೆಯಂತೆ ನನ್ನ ಪ್ರಾರಬ್ಧ ಕರ್ಮ ನಿಮಿತ್ತ ಭಗವಂತ ಮಾಡ್ತೀಯಾನೆ ಅಂತ ತಿಳಿದು ಪಶ್ಚಾತ್ತಾಪದಿಂದ ಅದನ್ನ ಭಗವಂತನಿಗೆ ನೀನು ಪರಿಹಾರ ಮಾಡುವಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ನನ್ನಿಂದ ಇಂತಹ ಪಾಪಕರ್ಮ ನಡಿತು ನನ್ನ ಯೋಗ್ಯತೆಗೆ ಅನುಸಾರವಾಗಿ ನನ್ನಲ್ಲಿ ನಿಂತು ನನ್ನಿಂದ ಈ ಪಾಪಕರ್ಮವನ್ನು ನೀನೇ ಮಾಡಿಸಿದ್ಯಾ ನಾನು ಸ್ವತಂತ್ರ ಆದರೆ ಮುಂದೆ ಯಾವತ್ತೂ ನನ್ನಿಂದ ಇಂತಹ ಪಾಪಕರ್ಮವನ್ನು ಮಾಡಿಸ್ಬೇಡ ಈಗ ಮಾಡಿದ್ದನ್ನು ಪರಿಹರಿಸುವಂಥ ಜ್ಞಾನಪೂರ್ವಕವಾಗಿ ಪಶ್ಚಾತ್ತಾಪೂರ್ವಕವಾಗಿ ವಿಜ್ಞಾಪನೆ ಮಾಡಿಕೊಂಡ್ರೆ ಅದೇ ನಾವು ಮಾಡುವಂತಹ ಅಸತ್ಕರ್ಮಗಳ ಅರ್ಪಣೆ ಈ ವಿಧವಾಗಿ ಪರಿಮಾರ್ಜನತ್ವೇ ಭಗವಂತನಿಗೆ ಅಸತ್ಕರ್ಮಗಳನ್ನು ಅರ್ಪಣೆಯನ್ನು ಮಾಡಬೇಕು ಹೀಗೆ ಅರ್ಪಣೆಯ ವೈವಿಧ್ಯತೆಯನ್ನು ವಿಧಾನವನ್ನು ತಿಳಿದು ಅರ್ಪಣೆ ಮಾಡಿದ್ರೆ ಆ ಪುಣ್ಯಕರ್ಮಗಳ ಅರ್ಪಣೆಯಿಂದ ಭಗವಂತ ಸಂತುಷ್ಟನಾಗಿ ನಮಗೆ ಪುಣ್ಯ ವಿಶೇಷವನ್ನು ಅದರ ಫಲವನ್ನು ನಮಗೆ ಕೊಡ್ತಾನೆ ಪಾಪಕರ್ಮಗಳಿಂದ ನಮಗೆ ಯಾವುದೇ ರೀತಿ ಹೀಗೆ ಮರೆಯದೇ ಪರಮಾತ್ಮನ ಪಾದ ಕಮ್ಮಳುಗಳಿಗೆ ದ್ವಂದ್ವ ಕರ್ಮಗಳನ್ನು ಸಮರ್ಪಣೆ ಮಾಡಿದಾಗ ಪುಣ್ಯವ ಅದಿತಿ ಮಕ್ಕಳಿಗೀವ ಪಾಪ ದೈತ್ಯರಿಗೆ ಅಕಸ್ಮಾತ್ ಅರ್ಪಣೆಯನ್ನು ಮಾಡದೇ ಇದ್ದರೆ ಸುದರ್ಶನ ದರಗಿಯದಿರೆ ಬಂದೊದಗಿ ವೈವರು ಪುಣ್ಯ ದೈತ್ಯರು ಹೇಗೆ ಅಂದರೆ ಕೊಡ್ತಾರೆ ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ ಆದ್ದರಿಂದ ಕರ್ಮ ಸಮರ್ಪಣೆ ಕರ್ಮ ಮಾಡುವುದೆಷ್ಟು ಮುಖ್ಯವೋ ಸಮರ್ಪಣೆಯು ಕೂಡ ಅಷ್ಟೇ ಮುಖ್ಯ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ